ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈ ಪದ್ಯದಲ್ಲಿ ಈ ಪಂಚಭೌತಿಕ ಶರೀರ ಏನಿದೆ ಇದರೊಳಗೆ ಪಂಚರೂಪಿ ಪರಮಾತ್ಮನ ಚಿಂತನೆಯನ್ನು ನಿತ್ಯದಲ್ಲಿ ಮಾಡಬೇಕು ಅಂತ ತಿಳಿಸ್ತಾರೆ ತಲೆಯೊಳಿಹ ನಾರಾಯಣನು ಗಂಟಲಡಿ ಒಡಲೊಳು ವಾಸುದೇವನು ಬಲದಲಿಹ ಪ್ರದ್ಯುಮ್ನ ಎಡಭಾಗದೊಳಗ ಅನಿರುದ್ಧ ಕೆಳಗಿನಂಗದಿ ಸಂಕರ್ಷಣನ ತಿಳಿದು ಈ ಪರಿ ಸಕಲ ಪಂಚಾತ್ಪಕನ ರೂಪವ ನೋಡುಕೊಂಡಾಡು ಪಾಂಚಭೌತಿಕವಾಗಿರತಕ್ಕಂಥ ಈ ನಮ್ಮ ಸ್ಥೂಲ ಶರೀರ ಬಿಂಬರೂಪಿ ಪರಮಾತ್ಮನ ಆವಾಸ ಸ್ಥಾನ ಅದರಿಂದ ಇದು ಹರಿಮಂದಿರ ಇಂತಹ ಸಾಧನ ಶರೀರ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ನಮಗೆ ದೇಹದಲ್ಲಿರ್ತಕ್ಕಂಥ ಸಮಸ್ತ ಇಂದ್ರಿಯಗಳ ಮೂಲಕ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಮುಖ್ಯ ಪ್ರಾಣದೇವರ ಮೂಲಕ ಭಗವಂತ ಈ ಶರೀರದಲ್ಲಿ ನಡೀಬೇಕಾಗಿರ್ತಕ್ಕಂಥ ಎಲ್ಲ ವ್ಯಾಪಾರಗಳನ್ನು ಕೂಡ ಬಿಂಬಕ್ರಿಯಾದ್ವಾರ ತಾನು ಮಾಡಿ ಮಾಡಿಸ್ತಾನೆ ಜೀವನ ಜೀವನಿಗೆ ಅದರ ಅನುಭವವನ್ನು ತಂದು ಕೊಡ್ತಾನೆ ಜೊತೆಗೆ ಫಲವನ್ನು ಕೂಡ ತತ್ವಾಭಿಮಾನಿ ದೇವತೆಗಳು ಪಾತ್ರರಾಗಿದ್ದರಿಂದ ಅವರಿಗೂ ಫಲವನ್ನು ಕೊಡ್ತಾನೆ ಆ ಶರೀರದಲ್ಲಿ ವಾಸ ಮಾಡತಕ್ಕಂಥ ಜೀವನಿಗೂ ಕೂಡ ಅವನ ಯೋಗ್ಯತಾನುಸಾರ ಅವನ ಕರ್ತವ್ಯ ಕರ್ಮದಲ್ಲಿ ಪಾತ್ರ ಎಷ್ಟಿದೆಯೋ ಅದಕ್ಕೆ ತಕ್ಕಷ್ಟು ಆ ಫಲವನ್ನು ತಂದುಕೊಡ್ತಾನೆ ಭಗವಂತ ಇಂತ ಸಾಧನ ಶರೀರದಲ್ಲಿ ಶಿರದಿಂದ ಪಾದದವರೆಗೆ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನ ಪಂಚರೂಪಗಳನ್ನು ತಿಳಿಸ್ತಾರೆ ತಲೆಯೊಳಿಯ ನಾರಾಯಣನು ದೇಹದಲ್ಲಿ ಅಥವಾ ಈ ಶರೀರದಲ್ಲಿ ಶಿರ ಅನ್ನೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂತ ಉಪನಿಷತ್ತು ಕೂಡ ಅದೇ ಹೇಳ್ತಾ ಇದೆ ಸೂತ್ರ ಭಾಷೆಯಲ್ಲಿ ಆಚಾರ ಶಿರೋ ನಾರಾಯಣ ಅಂತ ನಮ್ಮ ಶರೀರದಲ್ಲಿ ಒಳಗೆ ಸೂಕ್ಷ್ಮವಾಗಿರ್ತಕ್ಕಂಥ ಆನಂದಮಯ ಕೋಶದಲ್ಲಿ ಆನಂದಮಯನಾಗಿರ್ತಕ್ಕಂಥ ನಾರಾಯಣನ ಹೆಸರಿನಿಂದ ಭಗವಂತ ಇರ್ತಾನೆ ಶಿರಸ್ಸಿನಲ್ಲಿ ಪರಮಾತ್ಮ ನಾರಾಯಣ ಇದ್ರೂ ಕೂಡ ಎಲ್ಲ ಕರಚರಣಾದಿ ಎಲ್ಲ ಅವಯವಗಳಿಂದ ಸರ್ವಾಂಗ ಪರಿಪೂರ್ಣವಾಗಿರ್ತಕ್ಕಂಥ ಆನಂದಮಯವಾಗಿರ್ತಕ್ಕಂಥ ಶರೀರವನ್ನು ಹೊಂದಿ ಅಲ್ಲಿರ್ತಾನೆ ಭಗವಂತ ಶಿರಸ್ಸನ್ನು ಶಾಸ್ತ್ರ ಉತ್ತಮಾಂಗ ಅಂತ ಹೇಳ್ತಾರೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ಮನೋವೃತ್ತಿಗಳು ಅಂತ ಏನೋ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮನಸ್ಸು ಇದೆಲ್ಲ ಇರ್ತಕ್ಕಂಥದ್ದು ಕೂಡ ಶಿರಸ್ಸಿನಲ್ಲಿ ತಲೆ ಒಳಗಿರ್ತಕ್ಕಂಥ ಬ್ರಹ್ಮನಾಡಿಯಲ್ಲಿ ಸಹಸ್ರ ಕಮಲದಲ್ಲಿ ವಿಶ್ವಾದಿ ಸಹಸ್ರ ರೂಪಗಳಿಂದ ಮೂಲರೂಪಿಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನೇ ಅಲ್ಲಿರ್ತಾನೆ ಆ ಕೇಂದ್ರ ಸ್ಥಾನಗತನಾಗಿ ದೇಹಗತ ಸಮಸ್ತ ಕ್ರಿಯೆಗಳನ್ನು ಕೂಡ ಮಾಡಿ ಮಾಡಿಸ್ತಾನೆ ಹೀಗೆ ನಾರಾಯಣನು ಗಂಟಲಡಿ ಒಡಲೊಳು ವಾಸುದೇವನು ಸಂದೋಹೋ ವಾಸುದೇವಕಃ ಶರೀರದ ಮಧ್ಯಭಾಗಕ್ಕೆ ಸಂದೋಹ ಅಂತ ಹೆಸರು ಗಂಟಲ ಅಡಿಯಲ್ಲಿ ಅಂದರೆ ಒಡಲಿನಲ್ಲಿ ಶರೀರದಲ್ಲಿ ವಾಸುದೇವ ಪರಮಾತ್ಮನ ರೂಪ ನಾರಾಯಣ ವಾಸುದೇವ ಪರಮಾತ್ಮನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ ಈ ಪ್ರದೇಶದಲ್ಲಿ ವಾಸುದೇವ ಅಂತ ನಮ್ಮ ಗಂಟಲ ಕೆಳಗಿನಿಂದ ಸ್ವಂಟದವರೆಗಿನ ಶರೀರ ಭಾಗದಲ್ಲಿ ಆನಂದಮಯ ಕೋಶದಲ್ಲಿ ಭಗವಂತನ ಆನಂದಮಯ ನಾರಾಯಣನ ಶರೀರದ ಮಧ್ಯಭಾಗ ಅದಕ್ಕೆ ವಾಸುದೇವ ಅಂತ ಈ ರೀತಿಯಾಗಿ ಹೆಸರು ಕಂಟದಿಂದ ಕೆಳಗಡೆ ಕಟಿ ಪರ್ಯಂತ ಅಂದರೆ ಸೊಂಟದ ಪರ್ಯಂತ ಇರ್ತಕ್ಕಂಥ ದೇಹದ ಮಧ್ಯಗತವಾದ ಪ್ರದೇಶದಲ್ಲಿ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ ಕಂಠಗತ ಕಮಲ ಹೃದಯಗತ ಕಮಲ ಉರಸ್ತ್ ಅಲ್ಲಿ ಕಮಲ ನಾಭಿಯ ಒಳಗೆ ಕಮಲ ಈಗ ಅಲ್ಲೆಲ್ಲ ವಿದ್ಯಮಾನನಾಗಿದ್ದೋ ನಾಡೀಗತ ಕ್ರಿಯೆಗಳು ಏನೇನಾಗಬೇಕೋ ಆ ಎಲ್ಲ ಕಾರ್ಯವನ್ನು ಕೂಡ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದು ಮಾಡಿಸ್ತಾನೆ ಈ ಶರೀರದ ಮೂಲಕ ಜೀವನಿಗೆ ಸಾಧನೆಯನ್ನು ಮಾಡಿಸ್ತಾನೆ ಬಲದಲ್ಲಿಹ ಪ್ರದ್ಯುಮ್ನ ಎಡಭಾಗದೊಳಗೆ ಅನಿರುದ್ಧ ಅಂತ ಸೂತ್ರ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ಪಕ್ಷೋ ದಕ್ಷಿಣ ಸೌವ್ಯ ವಚ ಇತ್ಯಾದಿ ಎಲ್ಲ ತಿಳಿಸಿ ಆನಂದಮಯನ ಬಲತೋಳು ಪ್ರದ್ಯುಮ್ನ ಎಡತೋಳು ಅನಿರುದ್ಧ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ದೇಹದ ಬಲ ಪಾರ್ಶ್ವ ಮತ್ತು ಬಲಹಸ್ತದಲ್ಲಿ ಭುಜದಿಂದ ಹಿಡಿದು ಬೆರಳುಗಳ ತನಕ ಬೆರಳುಗಳ ತುದಿ ತನಕ ವ್ಯಾಪ್ತನಾಗಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ ದೇಹದಲ್ಲಿರ್ತಕ್ಕಂಥ ಬಲಭಾಗದ ನಾಡಿಗಳ ಕಾರ್ಯ ಕರ್ಮೇಂದ್ರಿಯವಾಗಿರ್ತಕ್ಕಂಥ ಆ ಬಲಹಸ್ತದ ವ್ಯಾಪಾರಗಳನ್ನೆಲ್ಲ ತಾನು ಮಾಡ್ತಾನೆ ಪ್ರದ್ಮಿನ ರೂಪಿ ಪರಮಾತ್ಮ ಮಾಡಿ ಮಾಡಸ್ತಾನೆ ಶರೀರದ ಎಡಭಾಗ ಮತ್ತು ಎಡ ಅನಿರುದ್ಧ ನಾಮಕ ಪರಮಾತ್ಮ ಸಮಗ್ರವಾಗಿ ವ್ಯಾಪ್ತನಾಗಿದ್ದು ಅಲ್ಲಿ ನಾಡಿಗೆ ಆ ಎಡಭಾಗದಲ್ಲಿಂದ ಏನೇನು ಕಾರ್ಯಗಳು ನಡೀಬೇಕಾಗಿದೆಯೋ ಆ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಿ ಮಾಡಿಸ್ತಾನೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಕೆಳಗಿನಂಗದಿ ಸಂಕರ್ಷಣ ಅಂತ ಮುಂದೆ ತಿಳಿಸ್ತಾನೆ ಪುಚ್ಛಂ ಸಂಕರ್ಷಣಾ ಪ್ರೋಕ್ತಃ ಅಂತ ಸೂತ್ರ ಭಾಷೆಯಲ್ಲಿ ತಿಳಿಸಿದ್ದನ್ನೇ ಹೇಳ್ತೇನೆ ಕಟಿಯಿಂದ ಕಳಗೆ ಪಾದದ ತುದಿವರೆಗೆ ಸಂಕಷ್ಣರೂಪಿ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ ಪಾದಗಳ ಚಲನೆ ಆಗಬೇಕು ಗಮನ ಆಗಮನ ಅಂದರೆ ಹೋಗೋದು ಬರೋದು ಆಗಬೇಕು ಗುದ ಮತ್ತು ಉಪಸ್ಥ ಇಂದ್ರಿಯಗಳ ಕಾರ್ಯ ಇತ್ಯಾದಿ ಎಲ್ಲ ವ್ಯಾಪಾರಗಳನ್ನು ಕೂಡ ಸಂಕಷ್ಣ ಪರಮಾತ್ಮ ಮಾಡಿಸ್ತಾನೆ ಸಂಕರ್ಷಣನು ಪುಚ್ಛಪಾದಗತ ಅಂಥೇಳಿ ಸೂತ್ರಭಾಷೆಯಲ್ಲಿ ಹೇಳ್ತಾರೆ ಹೀಗೆ ಪರಮಾತ್ಮ ನಾರಾಯಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಅಂತ ಹೀಗೆ ಪಂಚರೂಪಾತ್ಮಕನಾಗಿ ಖಂಡರೂಪಗಳಿಂದ ದೇಹದಲ್ಲಿರ್ತಕ್ಕಂಥ ಆಯಾ ಭಾಗಗಳಲ್ಲಿ ವ್ಯಾಪ್ತನಾಗಿದ್ದು ಅಖಂಡ ರೂಪದಿಂದ ಸಮಗ್ರ ದೇಹದಲ್ಲಿ ಅಪಾದ ಮೋಳಿ ಕೂಡ ವ್ಯಾಪ್ತನಾಗಿದ್ದಾನೆ ಈ ದೇಹಕ್ಕೆ ಕವಚಾಕಾರವಾಗಿ ಸಾಧನ ಶರೀರ ಅನ್ಸೋ ಈ ಶರೀರದಲ್ಲಿ ತಾನು ಬಿಂಬನ ರೂಪದಿಂದ ಇದ್ದು ದೇಹದಿಂದ ಆಗ್ತಕ್ಕಂಥ ಸಮಸ್ತ ಎಲ್ಲ ರೀತಿಯಾಗಿರ್ತಕ್ಕಂಥ ತಾಯಿಕ ವಾಚಿಕ ಮಾನಸಿಕ ಎಲ್ಲ ಕ್ರಿಯೆಗಳನ್ನು ಕೂಡ ಬಿಂಬ ತಾನು ಮಾಡಿ ಪ್ರತಿಬಿಂಬನಿಂದನೂ ಕೂಡ ಮಾಡಿಸ್ತಾನೆ ಅದೇ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳ ಮೂಲಕವೂ ಮಾಡಿಸ್ತಾನೆ ವಾಯುದೇವರ ಮೂಲಕವೂ ಕಾರ್ಯಗಳನ್ನು ಮಾಡಿಸ್ತಾನೆ ಅಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಇಂತಹ ದೇಹದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಆ ಪಂಚರೂಪಾತ್ಮಕನನ್ನು ಜ್ಞಾನ ಅನುಸಂಧಾನದಿಂದ ತಿಳಿದು ಉಪಾಸನೆಯನ್ನ ಮಾಡಬೇಕು ಅಂತಹ ಭಗವದ್ ಮೂರ್ತಿಯನ್ನ ಬಿಂಬ ಅಂತ ಉಪಾಸನೆ ಮಾಡಬೇಕು ಅವನನ್ನು ಸ್ತೋತ್ರಾದಿಗಳನ್ನು ಮಾಡಬೇಕು ಎಲ್ಲಿ ಚಿಂತನೆ ಮಾಡಬೇಕು ಅಂದರೆ ಈ ಪರಿ ಸಕಲ ದೇಹಗಳೊಳಗೆ ಅಂತ ಸಕಲ ದೇಹ ಅಂದರೆ ತನು ಚತುಷ್ಟಗಳೊಳಗೆ ಅಂತ ಜೀವನಿಗೆ ಸ್ವರೂಪದೇಹ ಲಿಂಗ ದೇಹ ಅನಿರುದ್ಧ ದೇಹ ಅಂತ ಮತ್ತೆ ಸ್ಥೂಲ ದೇಹ ಅಂತ ನಾಲ್ಕು ರೀತಿಯಾಗಿರ್ತಕ್ಕಂಥ ದೇಹಗಳಿದೆ ನಮ್ಮ ಸ್ವರೂಪ ಶರೀರದಲ್ಲೂ ಅದರ ಮೇಲಿರ್ತಕ್ಕಂಥ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲೂ ಕೂಡ ಇದೇ ರೀತಿ ಭಗವಂತನ ಚಿನ್ಮಯವಾಗಿರ್ತಕ್ಕಂಥ ಶರೀರ ಅಂತರ್ಯಾಮಿಯಾಗಿ ಇದೆ ನಮ್ಮ ಶರೀರದ ಎಲ್ಲ ಅಂಗಗಳಲ್ಲೂ ಕೂಡ ಅವನ ಅಂಗಗಳು ಅಂತರ್ಯಾಮಿಯಾಗಿರುವಂಥದ್ದು ಆದ್ದರಿಂದ ಇದು ಭಗವಂತನ ಮಂದಿರ ಹರಿಮಂದಿರ ಅಂತ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಚರಬ್ರಹ್ಮ ವೈಷ್ಣವ ಅಂದರೆ ಇದು ಭಗವಂತನ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತೀಕ ಅಂತ ಈ ಮನುಷ್ಯನ ಶರೀರವನ್ನು ಚಿಂತನೆ ಮಾಡಬೇಕು ಈ ರೀತಿಯಾಗಿ ಚಿಂತನೆ ಮಾಡಿ ಪಂಚಾತ್ಪಕನ ರೂಪವ ನೋಡು ಕೊಂಡಾಡು ಶರೀರದ ರೋಮ ರೋಮ ಕೂಪಗಳಲ್ಲೂ ಕೂಡ ಭಗವಂತ ಅದೇ ಆಕಾರದ ಚಿನ್ಮಯ ರೂಪಗಳಿಂದ ಭಗವಂತ ಇದ್ದಾನೆ ಜೊತೆಗೆ ಶರೀರದಲ್ಲಿ ಶಿರಸು ಬಲತೋಳು ಎಡತೋಳು ಮಧ್ಯಭಾಗ ಕೆಳಭಾಗ ಅಂತ ಈಗ ಐದು ಭಾಗಗಳಲ್ಲಿ ಮತ್ತೆ ಭಗವಂತ ಐದೈದು ರೂಪಗಳಿಂದ ಇದ್ದಾನೆ ಅದನ್ನು ನೋಡು ನೋಡು ಅಂದರೆ ಮೊದಲಿಗೆ ಅದನ್ನು ಶಾಸ್ತ್ರದ ಮೂಲಕ ಪರಿಜ್ಞಾನವನ್ನು ಮಾಡಿಕೊ ಅದನ್ನ ಸದಾ ಚಿಂತಿಸು ಅದನ್ನೇ ಮನನ ಮಾಡು ಈ ರೀತಿಯಾಗಿ ಯಾವಾಗ ಜೀವ ಭಕ್ತನಾಗಿರ್ತಕ್ಕಂಥ ಮಾಡ್ತಾನೋ ಆವಾಗ ಭಗವಂತ ಒಲಿದು ತನ್ನ ಬಿಂಬದ ದರ್ಶನವನ್ನು ಕೊಡ್ತಾನೆ ಆಗ ಅದನ್ನು ನೋಡು ಪ್ರತ್ಯಕ್ಷವಾಗಿ ನೋಡು ಇದುವರೆಗೆ ಪರೋಕ್ಷ ಜ್ಞಾನ ಶಾಸ್ತ್ರಜನ್ಯ ಜ್ಞಾನ ಈಗ ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದಾಗ ಬಿಂಬರೂಪಿ ಪರಮಾತ್ಮ ಸಾಕ್ಷಾತ್ತಾಗಿ ತನ್ನ ದರ್ಶನವನ್ನು ಕೊಡ್ತಾನೆ ಆ ಪ್ರತ್ಯಕ್ಷ ದರ್ಶನವನ್ನು ನೋಡು ಇಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ನಾವು ನಮ್ಮ ಶರೀರದಲ್ಲಿ ಅವನನ್ನು ನೋಡಿ ಅವನನ್ನು ಉಪಾಸನೆ ಮಾಡಿದ್ರೆ ಆಗಲೇ ಮುಕ್ತಿನೇ ಹೊರತು ಅವತಾರ ರೂಪದರ್ಶನದಿಂದ ಮೋಕ್ಷ ಅನ್ನೋದು ಸರ್ವತಾ ಇಲ್ಲ ಇಂಥ ಬಿಂಬರೂಪಿ ಪರಮಾತ್ಮನನ್ನು ಕಿಂಚಿತ್ತಾದರೂ ಧ್ಯಾನ ಮಾಡಲೇಬೇಕು ಅಂತ ಶಾಸ್ತ್ರದ ಆದೇಶ ಅದನ್ನು ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ ಬಿಂಬರೂಪೋಪಾಸನಾಂಚ ಕಾರ್ಯ ಸದಾ ಸದ್ಭಕ್ತಿಪೂರ್ವಕಂ ಭಕ್ತಿಪೂರ್ವಕವಾಗಿ ಆ ಬಿಂಬರೂಪಿ ಪರಮಾತ್ಮನ ಉಪಾಸನೆಯನ್ನು ಕಿಂಚಿತ್ತಾದರೂ ಮಾಡಲೇಬೇಕು ಅಂತ ಸಾಧಕನಿಗೆ ಎಷ್ಟೇ ಅವತಾರ ರೂಪಗಳ ದರ್ಶನ ಮಾಡಿದರೂ ಕೂಡ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಆಗದೆ ಮೋಕ್ಷ ಅನ್ನೋದು ಇಲ್ಲವೇ ಇಲ್ಲ ಆ ನಿಬಂಧನೆ ಇಲ್ಲದೇ ಇದ್ದರೆ ಶಿಶುಪಾಲ ದುರ್ಯೋಧನ ದುಶ್ಯಾಸನ ಬೇಕಾದಷ್ಟು ದೊಡ್ಡ ಪಟ್ಟಿಯನ್ನೇ ಕೊಡ್ಬೋದು ಅವತಾರ ರೂಪಗಳ ದರ್ಶನ ಮಾಡಿದವರು ಅವ್ರಿಗೆ ಯಾರಿಗಾದರೂ ಮೋಕ್ಷ ಆಗಿದೆಯೇ ಇಲ್ಲ ಬಿಂಬರೂಪಿ ಪರಮಾತ್ಮನ ದರ್ಶನ ಆದರೆ ಮಾತ್ರ ಮೋಕ್ಷ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಇಂತಹ ಪರಮಾತ್ಮನ ಪಂಚಾತ್ಮಕನ ರೂಪವನ್ನು ಕೊಂಡಾಡು ಏನಂತ ಕೊಂಡಾಡಬೇಕು ಪಂಚಾತ್ಮಕ ದೇವರೊಬ್ಬನೇ ಆದರೂ ಕೂಡ ಪಂಚಾತ್ಮಕ ದಶಾತ್ಮಕ ದ್ವಾದಶಾತ್ಮಕ ಅನಂತ ರೂಪಾತ್ಮಕ ಅಮಿತ ರೂಪಾತ್ಮಕ ಅವನ ರೂಪಗಳು ಅವತಾರಗಳು ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡೋ ಪರಮಾತ್ಮನ ಇಷ್ಟು ರೂಪಗಳೆಲ್ಲ ಬೇರೇನೂ ಹೌದು ಸಮಷ್ಟಿಯೂ ಹೌದು ಅಂತ ಏಕ ಪಂಚದ ಅಂಗಾಂಗೀತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಪರಮಾತ್ಮ ಒಬ್ಬನೇ ಆದರೂ ಏಕಕಾಲದಲ್ಲಿ ಅನಂತ ರೂಪಗಳನ್ನು ತಗೊಂಡು ದರ್ಶನವನ್ನು ಕೊಡ್ತಾನೆ ಸ್ತೋತ್ರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯವನ್ನು ಒದಗಿಸ್ತಾನೆ ಇದು ಮನೆಗೆ ಕ್ರೀಡೆ ಆ ಕ್ರೀಡೆ ಯಾಕೆ ಅದರಿಂದ ಏನಾದರೂ ಆನಂದ ಆಗತ್ತಾ ಅಂತ ಕೇಳಿದ್ರೆ ಕೇವಲ ನಮ್ಮ ಉಪಾಸನೆಗಾಗಿ ಭಗವಂತನಿಗೆ ಏನು ಯಾವುದರಿಂದ ಆಗಬೇಕಾಗಿಲ್ಲ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಭಗವಂತನ ಮೂರ್ತಿಗಳು ಅಂತ ನಾವು ನಮ್ಮ ಶರೀರಗಳನ್ನು ನೋಡಬೇಕು ಅದೇ ವಿಷ್ಣು ರಥ ಹರಿಮಂದಿರ ಅಂತ ಇತ್ಯಾದಿಯಾಗಿ ಚಿಂತನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಕೊಂಡಾಡಬೇಕು ಆಗ ಶರೀರವನ್ನು ಬೇ ಕೇವಲ ಜಡ ಶರೀರ ಅಂತ ಮಾತ್ರ ನೋಡದೆ ಭಗವಂತನ ಪ್ರತೀಕ ಅಂತ ಚಿಂತನೆಯನ್ನು ಮಾಡಬೇಕು ಇಲ್ಲದೇ ಇದ್ದರೆ ಈ ರೀತಿ ಉಪಾಸನೆಯನ್ನು ಮಾಡದೇ ಇದ್ದರೆ ಈ ಶರೀರ ಮಲ ಮೂತ್ರ ರಕ್ತ ಮಾಂಸ ಮೊದಲಾಗಿರ್ತಕ್ಕಂಥ ಹೊಲಸಿನಿಂದ ತುಂಬಿರ್ತಕ್ಕಂಥ ಒಂದು ಚರ್ಮದ ಚೀಲ ಇದ್ದಂತೆ ಅದಕ್ಕೆ ಇದು ಹರಿಮಂದಿರ ಆಗಬೇಕು ಅಂತ ಆದರೆ ಶುಚಿಯನ್ನು ವಾಯಿದೇವರು ಅವರಂತರಿಯಾಮಿಯಾಗಿ ಶುಚಿಯನ್ನು ರೂಪದಿಂದ ಭಗವಂತನ ಇತ್ತು ಈ ಶುಚಿತ್ವವನ್ನು ಅದರಿಂದ ಇದು ಇಂತಹ ಇಷ್ಟೆಲ್ಲ ಹೊಲಸುಗಳಿದ್ರೂ ಕೂಡ ಅದಕ್ಕೆ ಪವಿತ್ರತೆ ಅಂತ ಬಂದಿರೋದು ಭಗವಂತನ ಸನ್ನಿಧಾನದಿಂದ ತತ್ವಸೂಯ ಆಲಿಯಲ್ಲಿ ಜಗನ್ನಾಥಾಸು ತಿಳಿಸ್ತಾರೆ ಮಲಮೂತ್ರ ರಕ್ತ ಕಷ್ಮಲ ದೇಹ ಪೋಷಣೆಗೆ ಬಳಲಿದೆ ನಾನಿನ್ನ ಭಜಿಸದೆ ಪರರ ಬಾಗಿಲ ಕಾಯ್ದು ಕಳದೇ ದಿವಸವಾ ಇಂತಹ ಅಪವಿತ್ರವಾಗಿರ್ತಕ್ಕಂಥ ಶರೀರ ಪವಿತ್ರ ಆಗಬೇಕು ಅಂತಾದರೆ ಪವಿತ್ರಣಂ ಪವಿತ್ರಂ ಯೋ ಮಂಗಲಾನಾಂಚಮಂಗಲಂ ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಉಪಾಸನೆಯನ್ನು ಮಾಡಬೇಕು ಅವನ ಸನ್ನಿಧಾನ ಇದ್ದರೆ ಅಲ್ಲಿ ಗಂಗಾದಿ ನದ್ಯಾಭಿಮಾನಿ ದೇವತೆಗಳು ಬರ್ತಾರೆ ತೀರ್ಥಗಳು ಬರ್ತಾರೆ ಪವಿತ್ರ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇದೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಗೋ ಶರೀರ ಗೋಮಯ ಗೋಮೂತ್ರ ಅವು ಮಲಮೂತ್ರಗಳೇ ಆದರೂ ಕೂಡ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇಲ್ಲಿ ಲಕ್ಷ್ಮೀ ರಮಣನ ಸನ್ನಿಧಾನ ಅಂತ ರೀತಿಯಾಗಿ ಚಿಂತನೆ ಮಾಡಬೇಕು ಆಗ ಅದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾಧನ ಶರೀರ ಅಂತ ಕರೆಸ್ಕೊಳತ್ತೆ ಅದೇ ರೀತಿಯಾಗಿ ನಮ್ಮ ಶರೀರದಲ್ಲೂ ಭಗವಂತನ ಸನ್ನಿಧಾನ ಇರೋದರಿಂದ ನರ ನಾಡಿಗಳಲ್ಲಿ ನ ಸಕಲ ನದ್ಯಭಿಮಾನಿ ದೇವತೆಗಳ ಸನ್ನಿಧಾನವು ಕೂಡ ಇದೆ ಆದ್ದರಿಂದ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವಾಗ ದ್ವಿ ಸಪ್ತತಿ ಸಹಸ್ರ ನಾಡ್ಯಂತರ್ಗತ ನದ್ಯಭಿಮಾನಿ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಈ ರೀತಿ ಚಿಂತನೆ ಮಾಡಿದರೆ ಕೇವಲ ಸ್ನಾನದಿಂದ ಬಾಹ್ಯಶುದ್ಧಿ ಮಾತ್ರವೂ ಅಲ್ಲ ಅಂತರಂಗ ಶುದ್ಧಿ ಕೂಡ ಆಗ್ತಾ ಇದೆ ಆದ್ದರಿಂದ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಕೊಂಡಾಡು ಪರಮಾತ್ಮನನ್ನು ಸ್ತೋತ್ರ ಮಾಡು ನಮ್ಮ ಶರೀರದಲ್ಲಿ ಭಗವಂತನ ಸನ್ನಿಧಾನವನ್ನು ಚಿಂತನೆ ಮಾಡಿದ್ರೆ ಶರೀರಕ್ಕೆ ಪವಿತ್ರತೆ ಅನ್ನೋದು ಸಿದ್ಧಿಸುತ್ತೆ ಆಗ ಜೀವನ ಅನ್ನೋದು ಒಂದು ಯಜ್ಞ ಅಂತ ಈ ರೀತಿಯಾಗಿ ಪರಿಸಮಾಪ್ತಿಯಾಗತ್ತೆ ಅದೇ ರೀತಿಯಾಗಿ ನಮ್ಮ ಶರೀರಗಳಲ್ಲಿ ಈ ರೀತಿಯಾಗಿ ಹೇಗೆ ಚಿಂತನೆ ಮಾಡ್ತೀವೋ ಅದೇ ರೀತಿಯಾಗಿ ಭಗವದ್ ಭಕ್ತರನ್ನು ಕೂಡ ನಾವು ನೋಡಿ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಪಾವಿತ್ರ್ಯತೆಯನ್ನು ತಂದುಕೋಬೇಕು ಹೀಗೆ ಚಿಂತನೆಯನ್ನು ಮಾಡು ಅಂತ ಪಂಚಾತ್ಮಕನ ರೂಪವ ನೋಡು ಅಂತ ಬರೀ ನೋಡೋದು ಮಾತ್ರ ಅಷ್ಟೇ ಅಲ್ಲ ಕೊಂಡಾಡು ಅದನ್ನು ಸ್ತೋತ್ರ ಮಾಡು ನಿತ್ಯ ನಿರಂತರದಲ್ಲಿ ಮಾಡು ಆಗ ಈ ಶರೀರದಿಂದ ಉತ್ತಮವಾಗಿರ್ತಕ್ಕಂಥ ಧರ್ಮ ಕರ್ಮ ಸಾಧನೆ ಇತ್ಯಾದಿ ಎಲ್ಲವನ್ನು ಕೂಡ ಅಲ್ಲೇ ಅನಿರುದ್ಧಾದಿ ಪಂಚರೂಪಗಳಿಂದ ಇರತಕ್ಕಂಥ ಭಗವಂತ ಇನ್ನೂ ಶ್ರೇಷ್ಠ ಮಟ್ಟದ ಅನುಸಂಧಾನವನ್ನು ತಂದುಕೊಟ್ಟು ಹೆಚ್ಚಿನ ಸಾಧನೆಯನ್ನು ಮಾಡಿಸ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ